ನುಡಿ ನುಡಿ ದೋಣ ಬಿಳು ತಿಂದವು ಇದ್ದ ಬದ್ದ ಗಂಟು ಮೂಟೆ ಕಟ್ಟಿಕೊಂಡು ಎದ್ದಾಳು ಜೋಗಿಯ ಹಿಂದು ಗೂಟೆ ನಾರಿ ಹೋದಾಳು ಜೋಗಿಯ ಮುಂದು ಗೂಟೆ ಇದ್ದ ಬದ್ದ ಎದ್ದಾಳು ಜೋಗಿಯ ಹಿಂದು ಗೂಟೆ ನಾರಿ ಹೋದಾಳು ಜೋಗಿಯ ಎಲ್ಲೋ ಜೋಗಪ್ಪ ನಿನ್ನರವಾಣೆ ಎಲ್ಲೋ ಜೋಗಪ್ಪ ನಿನ್ನ ತಳ ಮಾನೆ ಎಲ್ಲೋ ಜೋಗಪ್ಪ ನಿನ್ನರವಾನೆ ಎಲ್ಲೋ ಜೋಗಪ್ಪ ನಿನ್ನ ತಳ ಮಾನೆ ಅಂಡ್ರಮತಿ ದಂಡ್ರಮಿ ಇಲ್ಲಿ ಗರ್ವ ತುಗವು ದರವಾನೆ ಇಲ್ಲಿಗೆ ಪಸುಗೌ ದರ ಉದ್ದು ಓ ಮುದ್ದಿನ್ ದಂಡನ कद्दाट जोगी कूटे दे, नारी वाट जोगी कूटे बरबे खुद पुलाव बिटे मुद्दी गंडन कद्दाट जोगी कूटे बरबे नारी वाट जोगी कूटे बरबे एलो जोगपनेो जोगप निब ಅಂಡ್ರಮಕ್ಕಿ ದಂಡ್ರಮಕಿ ಇಲ್ಲಿಗವಸುಗೌಧರ ಮನೆ ಇಲ್ಲಿಗೆ ಪತುಗೌದರ ಮನೆ ಎಳ್ಳು ಓಲಾವ ಬಿಟ್ಟೆ ಒಳ್ಳೆ ಗಂಡನ ಬಿಟ್ಟೆ ತಲ್ಲಾಟ ಜೋಗಿ ಕೂಟೆ ಬರಬೈದೆ ನಾರಿ ಓಲಾಟ ಜೋಗಿ ಕೂಟೆ ಬರಬೈದೆ ಎಳ್ಳು ಓಲಾವ ಬಿಟ್ಟೆ ಒಳ್ಳೆ ಗಂಡನ ಲಾಟ ಜೋಗಿ ಕೂಟೆ ಬರಬೈದೆ ನರಿ ಓ ಲಾಟ ಜೋಗಿ ಕೂಟೆ ಬರಬೈದೆ ಎಲ್ಲೋ ಜೋಗಪ್ಪನಿಂದ ಅರಮಾನೆ ಎಲ್ಲೋ ಜೋಗಪ್ಪನಿಂದ ಸ್ಥಳೇ ಎಲ್ಲೋ ಜೋಗಪ್ಪನಿನ್ ಅರಮಾನೆ ಎಲ್ಲೋ ಜೋಗಪ್ಪನಿಂದ ಸ್ಥಳ ಮಾನೇ ಅಂಡ್ರಮಕಿ ತಂಡಮತಿ ಇಲ್ಲಿರುವ ತುಗೌದರ ಮೇ ಪಸುಗೌದರ ಮನೆ ಅಂಡ್ರಮಕ್ಕಿ ದಂಡ್ರಮಕ್ಕಿ ಇಲ್ಲಿ ಗರ್ವತ್ತು ಗೌದರ ಮನೆ ಇಲ್ಲಿಗೆ ಪತುಗೌದರ ಮನೆ ಇನ್ನುಡಿ ನುಡಿದೋಣ ಧನಿ ಚಂದವೋ ಇನ್ನುಡಿ ನುಡಿದೋಣ ಬಳು ಚಂದವೋ ಳ್ಳಿ ಚಂದವ ನೋಡಿ ಪಿಲ್ಲಿ ಉಂಗ್ರ ಕಿನಾರಿ ಮನಸಿಟ್ಟಾಳೆ ನಾರಿ ಪಿಲ್ಲಿ ಉಂಗ್ರ ಜ್ಞಾನ ಬಿದ್ದಾಳೆ ಪಿಲ್ಲಿ ಉಂಗ್ರ ಜ್ಞಾನ ಬಿದ್ದಾಳೆ ಕಿನ್ನು ನೋಡಿ ನೋಡಿಸೋಣ ಧನ್ ಚಂದವೋ ಕಿನ್ನು ನೋಡಿ